ನಾನು ವರಿಸಿದ ಸಂಗಾತಿ ಕೆಲವು ವರ್ಷಗಳ ಹಿಂದೆ ಒಂದು ರಾತ್ರಿ ವಿಧಿರಾಯ ನನಗೆ ಹೇಳಿ ಕಳುಹಿಸಿದ ವಿಧಿರಾಯನ ಆಸ್ಥಾನ ವಿಧಿ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ರೋಷಾವಿಷ್ಟನಾಗಿದ್ದಾನೆ ಕಣ್ಣುಗುಡ್ಡೆ ಮುನ್ನುಗ್ಗಿ ಬರುವಂತಿದೆ ಮುಖ ಕೆಂಪೇರಿದೆ ತುಟಿ ಅದು ನನ್ನನ್ನು ನೋಡಿದ ಕೂಡಲೇ ದೊಡ್ಡ ಗಂಟಲು ಮಾಡಿಕೊಂಡು ಅಬರಿಸಿದ ವಿಧಿ ಏನಯ್ಯಾ ಇದು ನಿನ್ನ ಪುಂಡಾಟ ನಾನು ನಾನು ಸನ್ನಿಧಾನಕ್ಕೆ ವಿಧೇಯ ವಿಧಿ ಎಲ್ಲಿ ನಿನ್ನ ವಿಧೇಯತೆ ಎಲ್ಲರನ್ನೂ ಅಪಹಾಸ್ಯ ಮಾಡುವುದರಲ್ಲೋ ನಿನ್ನ ಅಪಕವಿತ್ವ ಇನ್ನು ಸಾಕು ಅಂಥದೇನು ಇಲ್ಲವಲ್ಲ ಇಲ್ಲವೇ ಇದೇನು ಅಪಪ್ರಲಾಪ ಸುಗಸಾದ ಮೂಗಿಟ್ಟು ನೆಗಡಿಯದರೊಳಗಿಟ್ಟು ಅಗಟ ವಿಘಟವ ಮಾಡಿದ ಬ್ರಹ್ಮನ ಜಿಗಟು ಕುಂಡೆಯಲಿ ಮರ್ಮಗ್ನ ಅಶ್ಲೀಲವಲ್ಲವೋ ಇದು ನಾನು ಅಶ್ಲೀಲವೆನೋ ಸ್ವಾಮಿ ಅಸತ್ಯವಲ್ಲ ನನ್ನ ಅನುಭವದ ಮಾತು ಇಂಥ ಸಂಗತಿಯನ್ನು ಎಷ್ಟೋ ನೋಡಿದ್ದೇನೆ ಸರಿ ಸರಿ ನಿನಗೇನು ವಾವ್ಯ ಇಲ್ಲ ದೇವತೆಗಳನ್ನು ಬಿಡುವುದಿಲ್ಲ ಇದೇನು ನಿನ್ನ ಕುಚೋದ್ಯ ಕೇಶ ಹೆಣ್ ತಲೆಗೆ ಸಿರಿ ಮೀಶೆ ಗಣ್ತುಟಿಗೆ ಸಿರಿ ನಾಸ ತೊಡೆ ಕಂಕುಳಿಗೆ ಲೇಸಾರ್ಗೆ ಬೊಚ್ಚು ಮರ್ಮಗ್ನ ಇದೇನು ಅಪಸ್ಮಾರ ಮಯ್ಯ ಇಂಥದ್ದನ್ನು ಸಭ್ಯರು ಬರೆದಾರೆನಯ್ಯ ಜಲಕೊಂದು ದಾರಿಸರಿ ಮಲಕೊಂದು ದಾರಿ ಸರಿ ಕುಲವೃದ್ಧಿ ಅಮೃತ ಪ್ರವಾಹಕ್ಕೆ ಆ ಕೊಳೆದಾರಿ ಸರಿಯೇ ಮರ್ಮಗ್ನ ತೂತು ಇಂಥಕ ವಿಶ್ಮಲ ಕವಿಯನ್ನು ಲೋಕದಿಂದ ಹೊರಕೆ ತಳ್ಳಬೇಕು ನೀನು ಇಲ್ಲಿದ್ದರೆ ಲೋಕವನ್ನೇ ಕೊಳಕು ಕೊಚ್ಚೆ ಮಾಡಿಯೇ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 ನನಗೆ ಸಂಗೀ ಸಂಗಡಿಗನಾಗಿರಲು ಡಿವಿ ವಿ ಅಯ್ಯನನ್ನು ಕರೆದುಕೊಂಡು ಹೋದೆನು ವಿಧಿ ಆ ದಂತವಕ್ರನನ್ನೇ ಅವನು ನಿನ್ನ ಹಾಗೆಯೇ ಹಾಸೆಗಾರ ಇಬ್ಬರೂ ಸೇರಿ ದೇವಲೋಕವನ್ನೆಲ್ಲಾ ನಗುಪಾಟು ಮಾಡುತ್ತೀರಿ ನಾನು ಆತ ತುಂಬಾ ಒಳ್ಳೆಯ ಮನುಷ್ಯ ವಿಧಿ ಅದೆಲ್ಲಾ ಸರಿ ಅಯ್ಯ ಆ ಕುಚೋದ್ಯಕ್ಕೆ ಏನು ಮಾಡುತ್ತಿ ನಾನು ಕನಿಕರಿಸಬೇಕು ನಿನ್ನ ಹಣೆಯ ಬರಹ ಅನುಭವಿಸು ನೀವಿಬ್ಬರೂ ಕುಹಾಕ ಕುಚೋದ್ಯ ಮಾಡಿಕೊಂಡು ಎಲ್ಲಾದರೂ ಇರಿ ಕೊಂದು ಹಾಕಿ ಬೇಕಾದರೆ ಅಯ್ಯ ಈ ಅನುಭವದ ಮೇಲೆ ಡಿವಿ ಅಯ್ಯನನ್ನು ಕುರಿತು ಒಂದು ಮಾತನ್ನು ಹೇಳತಕ್ಕದ್ದೆಂದು ನನಗನ್ನಿಸು ಅನ್ನಿಸಿತು ಡಿವಿ ಎಂಬವರ ಪೂರ್ತಿ ಹೆಸರು ಡಿ ವಿಶ್ವನಾಥಯ್ಯ ಎಂದು ಇವರು ಬೆಂಗಳೂರಿನ ಪ್ರಸಿದ್ಧ ವಕೀಲರು ಸಾರ್ವಜನಿಕ ಪುರುಷರು ಆಗಿದ್ದ ಮಲ್ಲೇಶ್ವರದ ಡಿ ವೆಂಕಟರಾಮಯ್ಯನವರ ತಮ್ಮಂದಿರು ವಿಶ್ವನಾಥಯ್ಯನವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯಲ್ಲೂ ಆಮೇಲೆ ವಿಲಾಯಿತಿಯಲ್ಲಿಯೂ ವಿದ್ಯುತ್ ವಿಜ್ಞಾನ ವ್ಯಾಸಂಗ ಮಾಡಿ ಮೈಸೂರು ಎಲೆಕ್ಟ್ರಿಕ್ ಇಲಾಖೆಯಲ್ಲಿ ಪದವಿಗೆ ಹತ್ತಿದರು ಅವರು ವಯಸ್ಸಿನಲ್ಲಿ ನನಗಿಂತ ಕೊಂಚ ಹಿರಿಯರು ಆದರೂ ನಾವಿಬ್ಬರೂ ಸಲಿಗೆಯಿಂದ ಮಾತನಾಡುತ್ತಿದ್ದೆವು ಆತ ನಮ್ಮ ಅನಾಮಧೇಯ ಗೋಷ್ಠಿಯ ಸದಸ್ಯರಲ್ಲೊಬ್ಬರು ಹೀಗಾಗಿ ನಮಗಿಬ್ಬರಿಗೂ ಬಳಕೆ ಆತ ನನ್ನನ್ನು ಆಗಾಗ ಕೇಳುವರು ಏನಯ್ಯ ನೀನು ದ್ರಾವಿಡ ಅರವದವನು ನಾನು ಹೊಯ್ಸಳ ಕರ್ನಾಟಕ ಕನ್ನಡದವನು ಆದರೆ ನಾವಿಬ್ಬರೂ ಸೇರಿದಾಗ ನಮ್ಮ ಮಾತಲ್ಲ ತೆಲುಗಿನಲ್ಲಿ ನಾನು ಹೌದು ಹೌದು ಇದು ವಿಚಿತ್ರ ನಾನು ತಿದ್ದಿಕೊಳ್ಳಬೇಕು ಈ ಸಂಭಾಷಣೆಯೂ ತೆಲುಗಿನಲ್ಲಿಯೇ ಆತನಿಗೆ ಕೃತ್ರಿಮ ಕಪಟ ಏನೂ ಗೊತ್ತಿಲ್ಲ ಮನಸ್ಸಿನಲ್ಲಿದ್ದಂತೆ ಮಾತನಾಡುವನು ಇದೇ ಆತನ ತಲೆ ತಿಂದದ್ದು ಕೊಂಕು ಎಲೆಕ್ಟ್ರಿಕಲ್ ಇಲಾಖೆಯ ಮುಖ್ಯಾಧಿಕಾರಿ ಫೋರ್ಬ್ ಸಾಹೇಬರು ಒಂದು ಸಾರಿ ರಜಾ ಪಡೆದು ಅಮೆರಿಕಕ್ಕೆ ಹೋಗಿದ್ದರು ಆಗ ಆತ ತನ್ನ ಕಾರನ್ನು ಬೆಂಗಳೂರಿನಲ್ಲಿಯೇ ಬಿಗಿದ್ದರು ಒಬ್ಬ ಸ್ನೇಹಿತರ ವಶದಲ್ಲಿ ಆರೆಂಟು ತಿಂಗಳು ಕಳೆದ ಬಳಿಕ ಫೋರ್ಬ್ ಸಾಹೆಬ್ ಬೆಂಗಳೂರಿಗೆ ವಾಪಸ್ ಬರುವ ಕಾಲದಲ್ಲಿ ತಮ್ಮ ಇಲ್ಲಿಯ ಸ್ನೇಹಿತನಿಗೆ ಮುಂಚಿತವಾಗಿ ವರ್ತಮಾನ ಕೊಟ್ಟಿದ್ದರು ತಮ್ಮ ಹಳೆಯ ಕಾರನ್ನು ಕೊಂಡುಕೊಳ್ಳಲು ಗಿರಾಕಿಯನ್ನು ಹುಡುಕಬೇಕೆಂದು ಸೂಚನೆ ಮಾಡಿದರು ಆ ಸ್ನೇಹಿತರು ನಮ್ಮ ಅಯ್ಯನ ಜೊತೆಯಲ್ಲಿ ಅದನ್ನು ಪ್ರಸ್ತಾಪಿಸಿದರು ಅಯ್ಯ ಅವರ ಕಾರು ಒಳ್ಳೆಯದು ಅದನ್ನು ಯಾಕೆ ಮಾಡುತ್ತಾರೆ ಸ್ನೇಹಿತ ಇನ್ನೂ ಒಳ್ಳೆಯ ಕಾರನ್ನು ಅಲ್ಲಿಂದ ತರುತ್ತಾರೆ ಅಯ್ಯ ಯಾಕಪ್ಪ ಹಾಗೆ ಹಣ ದುಂದು ಮಾಡುತ್ತಾರೆ ಅವರು ಮಾಡುವವರಲ್ಲವಲ್ಲ ಸ್ನೇಹಿತ ಈ ಕಾರಿಗೆ ಹಣ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 ಸೊಟ್ಟ ಹಲ್ಲನ್ನು ಇನ್ನಷ್ಟು ಸೊಟ್ಟು ಮಾಡುವುದು ಹಾಸ್ಯ ಮಾಡುವುದು ಅಣಕಿಸುವುದು ಎಲ್ಲ ನಡೆಯುತ್ತಿದ್ದು ಒಂದಾನೊಂದು ಕಂಪೆನಿಯವರು ಅಯ್ಯನನ್ನು ಕೆಲಸಕ್ಕೆ ನೇಮಿಸಿಕೊಂಡು ಸರಕಾರ ಕೊಡುತ್ತಿದ್ದ ಸಂಬಳವನ್ನು ಅವರೇ ಕೊಡುತ್ತಿದ್ದರು ನಮ್ಮ ಅಯ್ಯ ಪರಮ ಪ್ರಾಮಾಣಿಕ ಅತ್ಯಂತದೇ ಹಾಳು ನನ್ನ ಪ್ರಾಣಕ್ಕೆ ಅಪಾಯ ಒದಗಿದಾಗ ಆ ತಾನು ತೆಗೆದುಕೊಂಡು ನನ್ನನ್ನು ಉಳಿಸುತ್ತಿದ್ದ ಸ್ನೇಹಿತ ಎಲ್ಲರ ವಿಷಯದಲ್ಲಿಯೂ ಹಾಗೆಯೇ ತುಂಬಾ ಎಳೆ ಮನಸ್ಸು ಆತನ ಸಹಾಯ ಸಿದ್ಧತೆಗೆ ಮಿತಿಯೇ ಇರಲಿಲ್ಲ ಒಂದು ಸಿದ್ಧಾಂತ ಆತನ ನೂರಾರು ನವನವೀನ ಸಿದ್ಧಾಂತಗಳಲ್ಲಿ ಒಂದನ್ನು ಹೇಳುತ್ತೇನೆ ಅಯ್ಯ ಸೂರ್ಯಮಂಡಲ ಗುಂಡೆಗೆ